ತನ್ಮಯತೆ ಒಂದು ದಿನ ಸುಮಾರು ಹನ್ನೊಂದು ಗಂಟೆ ಶ್ರೀರಾಮಚಂದ್ರನು ರಾವಣ ಸೀತಾದೇವಿಯನ್ನು ಕುರಿತು ಆಡಿದ ಮಾತುಗಳನ್ನೋದಿ ಕೆರಳಿದರು ಶಾಸಿಗಳು ರಾವಣಾಂಕ ಪರಿಭ್ರಷ್ಟ ಇತ್ಯಾದಿ ವಾಕ್ಯಗಳು ಛೇಚೆ ರಾಮಚಂದ್ರನ ಬಾಯಲ್ಲಿ ಇಂಥ ಮಾತುಗಳು ಬರಬಹುದೇ ಅದೇನು ಗ್ರಾಮ್ಯ ಮನುಷ್ಯನಂತಾಡಿದ್ದಾನಲ್ಲ ಎಂದು ರೇಗಾಡಿದರು ಲಕ್ಷ್ಮಮ್ಮನವರು ಸ್ತಬ್ಧರಾಗಿ ನೋಡುತ್ತಿದ್ದರು ಎಂಟು ಹತ್ತು ನಿಮಿಷ ಕಳೆದ ಮೇಲೆ ರೇಗಾಟ ತಾನಾಗಿ ಇಳಿಮುಖವಾಯಿತು ಹೀಗೆ ಗ್ರಂಥ ಪರಿಶೀಲನೆ ಮಾಡಿದ್ದವರು ತಮ್ಮ ಅಸರ್ಮತೆ ಅ ಸಮರ್ಥನೆಯನ್ನು ಹೇಳಿಕೊಂಡರೆ ಅದನ್ನು ಯಾರು ಅಂಗೀಕರಿಸಿಯಾರು ಮದ್ರಾಸಿನಲ್ಲಿ ಟಿಆರ್ ವೆಂಕಟರಾಮ ಶಾಸ್ತ್ರಿ ಮೊದಲಾದ ಸ್ನೇಹಿತರ ಒತ್ತಾಯ ಬಲವತ್ತರವಾಯಿತು ಸಾವಿರದ ಒಂಬೈನೂರ ಶಾಸ್ತ್ರಿಗಳು ಅದಕ್ಕೆ ಮನ್ನಣೆ ಕೊಟ್ಟು ಉಪಕ್ರಮ ಮಾಡಿದರು ತಮ್ಮ ರಾಮಾಯಣೋಪಸ್ ಉಪನ್ಯಾಸಗಳನ್ನು ರಾಮಾಯಣೋಪನ್ಯಾಸಗಳು ಉಪನ್ಯಾಸ ಮಾಲಿಕೆಯ ಪ್ರಾರಂಭವಾದದ್ದು ಮಿತ್ರ ಗೋಷ್ಠಿಗಾಗೆಂದು ಅದು ವೆಂಕಟರಾಮ ಶಾಸ್ತ್ರಿಗಳ ಮನೆಯ ಆವರಣದಲ್ಲಿ ಪ್ರಾರಂಭದ ಉಪನ್ಯಾಸಕ್ಕೆ ಬಂದಿದ್ದ ಜನ ಅದನ್ನು ಕುರಿತು ತಮ್ಮ ತಮ್ಮ ಇಷ್ಟಮಿತ್ರರಲ್ಲಿ ಹೇಳು ಹೇಳುತ್ತಾ ಹೋದದ್ದರೆ ಹೋದದ್ದರೆ ಫಲವಾಗಿ ಸಭೆ ದಿನೇ ದಿನೇ ದೊಡ್ಡದಾಗುತ್ತಾ ಬಂತು ಪರಸ್ಥಳಗಳಿಂದ ಬಂದ್ ಪರಸ್ಥಳಗಳಿಂದ ಅದನ್ನು ಕೇಳಲು ಜನ ಬಂದರು ಶ್ರೀರಾಮಚಂದ್ರನ ಮಹಾತ್ಮೆ ಯನ್ನು ಕುರಿತು ಹೇಳುವಾಗ ಶಾಸ್ತ್ರಿಗಳ ಭಾವಾವೇಶ ಗಂಟಲು ಕಟ್ಟುವಷ್ಟಾಯಿತು ಕಣ್ಣುಗಳಲ್ಲಿ ಕಂಬನಿ ತುಂಬಿತು ಕೊಂಚ ಹೊತ್ತು ಮೌನವಾಗಬೇಕಾಯಿತು ಅಲ್ಲಿದ್ದ ಜನ ಚಲ್ಲೀನರಾಗಿದ್ದರು ಆ ಹೊತ್ತು ತಮ್ಮ ಜನ್ಮ ಸಾರ್ಥಕವಾಯಿತೆಂದುಕೊಂಡರು ಶಾಸ್ತ್ರಿಗಳ ರಾಮಾಯಣೋಪನ್ಯಾಸ ಮಾಲಿಕೆಯ ಸಮಾಪನ ಸಂದರ್ಭದಲ್ಲಿ ಆ ಉಪನ್ಯಾಸಗಳನ್ನು ಕೇಳಿದ್ದ ಸಭಾ ಜನರ ಮನಸ್ತೃಪ್ತಿಯನ್ನು ಸಂತೋಷವನ್ನು ವ್ಯಕ್ತಗೊಳಿಸುವುದಕ್ಕಾಗಿ ಒಂದು ಸಮಾರಂಭ ಏರ್ಪಟ್ಟಿತು ಆಗ ಒಂದು ದೊಡ್ಡ ಬೆಳ್ಳಿಯ ತಟ್ಟೆಯಲ್ಲಿ ಒಂದು ರಾಮಾಯಣ ಶ್ಲೋಕದ ಅಕ್ಷರಗಳನ್ನು ಕೆತ್ತಿಸಿ ಅದನ್ನು ಶಾಸ್ತ್ರಿಗಳಿಗೆ ಒಪ್ಪಿಸಿದರು ಆ ಶ್ಲೋಕವು ಶ್ರೀರಾಮನು ಆಂಜನೇಯ ಮೂರ್ತಿಯೊಡನೆ ಮೊದಲ ಸಾರಿ ಮಾತನಾಡಿದಾಗ ಆಂಜನೇಯನ ವಾಕ್ಯ ರೀತಿಯನ್ನು ಶ್ರೀರಾಮನು ಮೆಚ್ಚಿಕೊಂಡು ಆಡಿದ ಮಾತು ಆ ಶ್ಲೋಕವು ಶಾಸ್ತ್ರಿಗಳ ವಾಕ್ಯ ರೀತಿಗೆ ಅನ್ವಯಿಸುತ್ತದೆಂಬುದು ಈ ಸಭಾಜನದ ತಾತ್ಪರ್ಯ